ಒಂಬತ್ತನೇ ಪಥ್ಯದಲ್ಲಿ ಆಖ್ಯಾತ ಅಜಾನಜ ದೇವತೆಗಳ ವಿಚಾರವನ್ನು ತಿಳಿಸ್ತಾರೆ ಕೊರತೆ ಏನಿಪರ್ ಅಶೀತಿ ಋಷಿ ಪುಷ್ಕರಗೆ ಊರ್ವ ಶ್ರೀ ಮುಖ್ಯ ಶತ ಅಪ್ಸರರು ತುಂಬುರ ಮುಖರು ಅಜಾನಜರ ಎನಿಸುತಿಹರು ಕರೆಸುವುದು ಅನಲಗಣ ನಲ್ವತ್ತರ ಚತುರ್ದಶ ಅಶ್ ದ್ವಿಅಷ್ಟ ಸಾವಿರ ಹರಿಮಡದಿಯವರು ಸಮರೆನಿಸುವರು ಪಿಂತೆಪೇಳವರಿಗೆ ಋಷಿಗಳು ಅಂದರೆ ಇಪ್ಪತ್ತೆಂಟನೇ ಕಕ್ಷಕ್ಕೆ ಸೇರಿರುವಂತಹ ಅಶೀತಿ ಅಂದರೆ ಎಂಬತ್ತು ಋಷಿಗಳು ಕೊರತೆ ಏನಿಪರು ತಾರತಮ್ಯದಲ್ಲಿ ಕಡಿಮೆ ಅಂತ ಕರೆಸ್ಕೋತಾರೆ ಪುಷ್ಕರನಿಗಿಂತ ಊರ್ವಶಿ ಮುಖ್ಯ ಅಪ್ಸರರು ಅಂದರೆ ಇಪ್ಪತ್ತೊಂಬತ್ತನೇ ಕಕ್ಷೆಯಲ್ಲಿ ಬರುವಂಥ ಊರ್ವಶಿ ಮೊದಲಾಗಿರ್ತಕ್ಕಂಥ ನೂರು ಮಂದಿ ಅಪ್ಸರ ಸ್ತ್ರೀಯರು ತುಂಬುರುಮುಖರು ತುಂಬುರೇ ಮೊದಲಾಗಿರ್ತಕ್ಕಂಥ ದೇವಗಂಧರ್ವರು ಅವರನ್ನು ಸೇರಿಸ್ತಾರೆ ನಾಲ್ವತ್ತು ಅರೆ ಅಂದರೆ ನಾಲ್ವತ್ತರಲ್ಲಿ ಅರ್ಧ ಭಾಗ ಅಂದರೆ ಇಪ್ಪತ್ತು ಚತುರ್ದಶಿ ನಲ್ವತ್ತರ ದ್ವಿಅಷ್ಟ ಸಾವಿರ ಅಂದರೆ ದ್ವಿ ಸಾವಿರ ಅಂದರೆ ಎರಡು ಇಂಟು ಎಂಟು ಇಂಟು ಸಾವಿರ ಅಂದರೆ ಹದಿನಾರು ಸಾವಿರ ಅಂಥೇಳಿ ಇಲ್ಲಿ ಹದಿನಾರು ಸಾವಿರ ಪ್ಲಸ್ ನಲವತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ನಲವತ್ತು ಅಂದರೆ ಹದಿನಾರು ಸಾವಿರ ನೂರು ಅಗ್ನಿಪುತ್ರಿಯರ ಸಮೂಹ ಪಿಂತೆ ಪೇಳ್ವರಿಗೆ ಅಂದರೆ ಹಿಂದೆ ಹೇಳಿರ್ತಕ್ಕಂಥ ಊರ್ವಶಿ ಮೊದಲಾದವರಿಗೆ ತುಂಬುರಾದಿಗಳಿಗೆ ಸಮ ಅಂತ ಕರೆಸ್ಕೋತಾರೆ ಈ ಸಮೂಹ ಇಪ್ಪತ್ತೆಂಟನೇ ಕಕ್ಷೆಯಲ್ಲಿ ಪರಿಗಣಿಸಲ್ಪಟ್ಟ ಎಂಬತ್ತು ಮಂದಿ ಋಷಿಗಳಿಗಿಂತ ತಾರತಮ್ಯದಲ್ಲಿ ಕಡಿಮೆ ಅಜಾ ನಜರು ಅಂತ ಕರೆಸ್ಕೋತಾರೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ಕಕ್ಷೆಗೆ ಸೇರಿರ್ತಕ್ಕಂಥ ಇವರೆಲ್ಲರೂ ಅಜಾ ಅಂತ ಪರಿಗಣನೆಗೆ ಬರ್ತಾರೆ ಅಗ್ನಿಪುತ್ರರ ಸಮೂಹ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಅಂಗಸಂಗವನ್ನು ಹೊಂದಬೇಕು ಅಪೇಕ್ಷೆಯಿಂದ ಶ್ರೀರಾಮನನ್ನ ಪ್ರಾರ್ಥನೆ ಮಾಡಿದಾಗ ಕೃಷ್ಣಾವತಾರದಲ್ಲಿ ಆ ಋಷಿಗಳೆಲ್ಲರೂ ಕೂಡ ಸ್ತ್ರೀತ್ವವನ್ನು ಹೊಂದಿ ಅಗ್ನಿಪುತ್ರಿಯರಾಗಿ ಹುಟ್ಟುವಂತೆ ವರವನ್ನು ಕೊಡ್ತಾನೆ ಅವರ ಸಂಖ್ಯೆ ಹದಿನಾರು ಸಾವಿರದ ನೂರು ಆದ್ದರಿಂದ ಈ ತಾರತಮ್ಯ ಕ್ರಮ ಹೇಗೆ ಅಂದರೆ ವಿಶ್ವಾಮಿತ್ರ ಬ್ರಹ್ಮನ ಮಾನಸ ಪುತ್ರರಾಗಿರ್ತಕ್ಕಂಥ ಸಪ್ತರ್ಷಿಗಳು ಉಚ್ಚಿಚ್ಚಮುನಿ ಕೆಚನಮುನಿ ಇವರುಗಳನ್ನು ಬಿಟ್ಟರೆ ಉಳಿದ ಎಂಬತ್ತು ಮಂದಿ ಋಷಿವರ್ಗ ಪುಷ್ಕರನಿಗಿಂತ ತಾರತಮ್ಯದಲ್ಲಿ ಕಡಿಮೆ ಇಪ್ಪತ್ತೆಂಟನೇ ಕಕ್ಷ ಊರ್ವಶಿ ಮೊದಲಾಗಿರ್ತಕ್ಕಂಥ ನೂರು ಮಂದಿ ಅಪ್ಸರಾಸ್ತ್ರೀಯರು ತುಂಬರು ಮೊದಲಾಗಿ ನೂರು ಮಂದಿ ದೇವಗಂಧರ್ವರ ವರ್ಗ ಹದಿನಾರು ಸಾವಿರದ ನೂರು ಮಂದಿ ಅಗ್ನಿಪುತ್ರಿಯರಾಗಿರ್ತಕ್ಕಂಥ ಶ್ರೀಕೃಷ್ಣನ ಮಡದಿಯರು ಇವರೆಲ್ಲರಿಗೂ ಕೂಡ ಅಜಾರಜ ದೇವತೆಗಳು ಅಂತ ಹೆಸರು ಇವರೆಲ್ಲರೂ ಇಪ್ಪತ್ತೊಂಬತ್ತನೇ ಕಕ್ಷೆಯಲ್ಲಿ ಬರ್ತಾರೆ ಕೆಲವರು ಇಪ್ಪತ್ತೆಂಟು ಕೆಲವರು ಇಪ್ಪತ್ತೊಂಬತ್ತು ಕರ್ಮಾಭಿಮಾನಿ ದೇವತೆ ಪುಷ್ಕರಣಿಗಿಂತ ತಾರತಮ್ಯದಲ್ಲಿ ಕಡಿಮೆ ಅಂತ ಕರೆಸ್ಕೋತಾರೆ ಹತ್ತನೇ ಪದ್ಯದಲ್ಲಿ ಅನಾಕ್ಯಾತ ಅಪ್ಸರ ಸ್ತ್ರೀಯರಿಂದ ರಾಜರವರೆಗೆ ಚಕ್ರವರ್ತಿಗಳ ತನಕ ತಾರತಮ್ಯವನ್ನು ಹೇಳ್ತಾರೆ ತದ್ ಅವರರ ಅನಾಖ್ಯಾತ ಅಪ್ಸರ ಸೂದತಿಯರು ಕೃಷ್ಣಾಂಗ ಸಂಗಿಗಳ ದರ ತರುವಾಯದಲ್ಲಿ ಚಿರಪಿತರುಗಳು ಇವರಿಂದ ತ್ರಿದಶ ಗಂಧರ್ವ ಗಣ ಇವರಿಂದ ಅದಮ ನರಗಂಧರ್ವರಿಂದ ಉದಿ ಮೇಕಲಾ ಪತಿಗಳದ ಮರು ನೂರು ಗುಣದಿಯಿಂದ ತದ್ ತತ್ ಅವರಿಗಿಂತ ಹದಿನಾರು ಕೃಷ್ಣ ಪತ್ನಿಯರಿಗಿಂತ ಅವರರು ತಾರತಮ್ಯದಲ್ಲಿ ಕಡಿಮೆ ಅನಾಖ್ಯಾತ ಅಪ್ಸರ ಸೂದತಿಯರು ಇವರು ಗೋಪಿಕಾ ಸ್ತ್ರೀಯರಾಗಿ ಹುಟ್ಟಿ ಕೃಷ್ಣನ ಅಂಗಸಂಗವನ್ನು ಪಡ್ಕೊಂಡ್ರು ಇವರ ತರುವಾಯದಲ್ಲಿ ನಂತರದಲ್ಲಿ ಚಿರಪಿತ್ರುಗಳು ಬರ್ತಾರೆ ಇವರಿಂದ ತ್ರಿದಶ ಗಂಧರ್ವಗಣ ಅಂದರೆ ದೇವಗಂಧರ್ವ ಗಣ ಸಮೂಹ ತ್ರಿದಶ ಅಂದರೆ ದೇವತೆಗಳು ಅನ್ನೋದಕ್ಕೆ ಪರ್ಯಾಯ ಬಾಚಿ ನರಗಂಧರ್ವರು ಮನುಷ್ಯ ಗಂಧರ್ವರು ನರಗಂಧರ್ವರು ಅಂದರೂ ಒಂದೇ ಮನುಷ್ಯ ಗಂಧರ್ವರು ಅಂದರೂ ಒಂದೇ ಇವರಿಂದ ಉದಿಮೇ ಕಲ ಅಂದರೆ ಸಮುದ್ರವನ್ನೇ ವಡ್ಯಹಣವಾಗಿ ಉಳ್ಳ ಭೂಮಿಗೆ ಪತಿಗಳಾಗಿರ್ತಕ್ಕಂಥ ಚಕ್ರವರ್ತಿಗಳು ನೂರು ಗುಣಗಳಿಂದ ತಾರತಮ್ಯದಲ್ಲಿ ಕಡಿಮೆ ಮುಂದಿನ ಪದ್ಯದಲ್ಲಿ ಚಕ್ರವರ್ತಿಗಳಿಂದ ಮನುಷ್ಯೋತ್ತಮರ ತರಗಿಂತ ತಾರತಮ್ಯವನ್ನು ತಿಳಿಸ್ತಾರೆ ಪೃಥ್ವಿ ಪತಿಗಳಿಗಿಂತ ಶತಮನುಷ್ಯೋತ್ತಮರು ಕಡಿಮೆ ಎನಿಪರಿವರು ನೂರು ಗುಣದಿಂದ ಅಧಿಕರಾದವರ ನಿತ್ಯದಲ್ಲಿ ಚಿಂತಿಸುತ್ತಾ ನಮಿಸುತ್ತಾ ನೃತ್ಯನಾನವುದೆಂಬ ಬಕುತರ ಚಿತ್ತದಲ್ಲಿ ನೆಲೆಗೊಂಡು ಕರುಣಿಪರ ಕೇಳುವ ರಾಜರಿಗಿಂತ ಮನುಷ್ಯೋತ್ತಮರು ನೂರು ಗುಣ ಕಡಿಮೆ ಇವರಿಗಿಂತ ಮೇಲ್ಮೇಲ್ ಹೋದಂಗೆ ನೂರುನೂರು ಗುಣಗಳಿಂದ ಅಧಿಕರಾದವರನ್ನ ಪ್ರತಿನಿತ್ಯ ಸ್ಮರಣಾದಿಗಳನ್ನು ಮಾಡೋದು ವಂದನಾದಿಗಳನ್ನು ಮಾಡ್ತಾರಲ್ಲ ನಿಮ್ಮ ವೃತ್ತಿಯನ್ನು ನಾನು ಅಂದರೆ ಈ ನಮಗೆ ಪ್ರ ನಾವು ಪ್ರತಿಬಿಂಬರು ಅಂತೇಳಿ ಬಿಂಬರನಿ ಪರೋ ಸೋತ್ತಮರು ಪ್ರತಿಬಿಂಬರನಿಪರ ಸ್ವಾವರರು ಅಂತ ಈ ಅನುಸಂಧಾನದಿಂದ ಉಪಾಸನೆ ಮಾಡುವಂತಹ ಭಕ್ತರ ಮನಸ್ಸಿನಲ್ಲಿ ಇವರು ನೆಲೆಸಿದ್ದು ಕ್ರಮೇಣ ಬಿಂಬರಾಗಿರೋದ್ರಿಂದ ಅಖಿಳ ಸೌಖ್ಯಗಳನ್ನು ಕೂಡ ನಮಗೆ ಅನುಗ್ರಹವನ್ನ ಮಾಡ್ತಾರೆ ಅಂತ ತಿಳಿಸ್ತಾರೆ